ಹರಿ ಓೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀ ತಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾತರಾಯಣಂ ಸೂತ್ರ ವಂದೇ ಭಗವಂತೌನಗುರು ಶಂಕರಾಚಾರ್ಯ ಭಗವತ್ ಪೂಜ್ಯ ಪಾದರ ಚರಣ ಕಾಮಲುಗಳಿಗೆ ವಂದಿಸುತ್ತ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ತಲೆಗಳಲ್ಲಿ ಸಾಷ್ಟಾಂಗ ಶರಣಾಗುತ್ತ ವಿದ್ವಾನ್ ಮಹಾಮಹೋಪಾಧ್ಯಾಯರಾದ ವೇದ ಬ್ರಹ್ಮರು ವೇ ವೇದಾಂತ ಬ್ರಹ್ಮರೂ ಇವರ ಡಾಕ್ಟರ್ ಕೆ ಜಿ ಸುಬ್ರಯ್ಯ ನಮಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಕನ್ನಡ ಶಂಕರರಿಂಗ್ತಂತಹ ಶ್ರೀ ಸ್ವಾಮೀಜಿಗಳ ಉಪನಿಷತ್ತುಗಳ ಮೊದಲನೇ ಪರಿಚಯ ಏನತಕ್ಕ ಕೃತಿಯನ್ನು ಮುಂದುವರಿಸ್ತಾ ಇದ್ದೇವೆ ಅದರಲ್ಲಿ ಐದನೇ ಭಾಗ ಉಪನಿಷತ್ತುಗಳಲ್ಲಿರುವ ದೃಷ್ಟಾಂತಗಳು ಯಾವ್ಯಾವ ಉದಾಹರಣೆಗಳನ್ನು ಕೊಟ್ಟು ತತ್ವವನ್ನು ವಿವರಿಸಿದ್ದಾರೆ ಉಪನಿಷತ್ತಿನಲ್ಲಿ ಮುಖ್ಯವಾಗಿ ಅಂತೇಳಿ ಅದನ್ನು ನೋಡೋಣ ಸ್ವಾಮೀಜಿಯವರೇನು ಹೇಳಿದ್ದಾರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅದನ್ನು ನಾವು ನೋಡೋಣ ಉಪನಿಷತ್ತುಗಳಲ್ಲಿ ದೃಷ್ಟಾಂತಗಳಿಂದ ತತ್ವವನ್ನು ಉಪದೇಶಿಸುವ ಸಂ ಒಂದು ವಿಶೇಷ ಕ್ರಮ ಇದೆ ವಿಷಯವನ್ನು ಅಂದರೆ ಯಥಾರ್ಥವಾಗಿ ಹಾಗೆ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಕೆಲವು ಕಷ್ಟದ ಕಠಿಣವಾದ ವಿಷಯಗಳು ಅರ್ಥ ಆಗುವುದಿಲ್ಲ ಹಾಗಾದಕ್ಕೆ ಒಂದು ಸರಳವಾದ ಲೌಕಿಕವಾದಂತಹ ಯಾವುದೋ ನಾವು ಪ್ರತ್ಯಕ್ಷ ಅನುಭವ ಗೋಚರವಾದಂತಹ ಪ್ರತ್ಯಕ್ಷವಾಗಿ ನಾವು ನಿತ್ಯ ವ್ಯವಹಾರದಲ್ಲಿ ಕಾಣತಕ್ಕಂಥ ಯಾವುದೋ ವಸ್ತುಗಳ ದೃಷ್ಟಾಂತವನ್ನು ಕೊಟ್ಟರು ಉದಾಹರಣೆಗೆ ಮಡಿಕೆ ಈಗ ಅದ್ವೈತ ಅಥವಾ ವೇದಾಂತದಲ್ಲಿ ಮಡಿಕೆಯ ಬಗ್ಗೆ ಕೊಡ್ತಾರೆ ಘಟ ಆಕಾಶ ಮಹಾಕಾಶ ಅಂತೇಳಿ ಅಂದರೆ ಮಡಿಕೆ ಒಳಗಿನ ಅವಕಾಶ ಹೊರಗಿನ ಆಕಾಶ ಅಂದರೆ ಬ್ರಹ್ಮ ಒಂದೇ ಅಂತೇಳಿ ಹೇಳಿದಾಗ ಆತ್ಮ ಜೀವಾತ್ಮ ಮತ್ತು ಪರಮಾತ್ಮ ಘಟಾಕಾಶ ಮಹಾಕಾಶ ಅಂತೇಳಿ ಹಾಗೆ ಉದಾಹರಣೆ ಕೊಡ್ತಾರೆ ದೃಷ್ಟಾಂತ ಆವಾಗ ನಮಗೆ ಪ್ರತ್ಯಕ್ಷ ಗೋಚರವಾದದ್ದು ಯಾವುದೋ ಒಂದು ವಸ್ತುವಿನ ಉದಾಹರಣೆ ಕೊಟ್ಟರೆ ನಮಗೆ ಸರಳವಾಗಿ ಅದು ವಿಷಯದ ಅರ್ಥ ಆಗ್ತದೆ ಹಾಗಾಗಿ ಈ ವಿಷಯವನ್ನು ಯಾವುದಾದ್ರೂ ಒಂದು ಕಥಾ ಸಂದರ್ಭದಲ್ಲಿ ಇಟ್ಟರು ಯಾವುದೊಂದು ಕಥೆಯ ಸಂದರ್ಭ ಇರ್ತದೆ ಉಪನಿಷತ್ನಲ್ಲಿ ಆವಾಗ ಆ ವಿಷಯವನ್ನು ಸಂಭಾಷಣೆಯ ರೂಪದಲ್ಲಿ ತಿಳಿಸಿರುವುದರಿಂದ ಅದು ಬೇಗನೆ ಮನಸ್ಸಿಗೆ ಹಿಡಿಯುತ್ತದೆ ಅಂದರೆ ಪ್ರಶ್ನೆಯ ಉತ್ತರ ರೂಪದಲ್ಲಿ ಒಬ್ಬರು ಪ್ರಶ್ನೆ ಕೇಳೋದು ಇನ್ನೊಬ್ಬರು ಉತ್ತರ ಕೊಡೋದು ಆ ರೀತಿಯಾಗಿದ್ದರೆ ಈಗ ನಾವು ಯಾವುದೊಂದು ಪುಸ್ತಕ ಬರೆದರೂ ಕೂಡ ಅಷ್ಟೇ ಪ್ರಶ್ನೋತ್ತರ ರೂಪದಲ್ಲಿ ಇದ್ದಾಗ ಅದು ಬಹು ಬೇಗನೆ ಮನಸ್ಸಿಗೆ ತಂದುಕೊಳ್ಳಿಕ್ಕೆ ಸುಲಭ ಆಗ್ತದೆ ಒಂದು ಇನ್ನೊಂದು ಉ ಉದಾಹರಣೆಗಳು ದೃಷ್ಟಾಂತ ಅದರಂತೆ ದೃಷ್ಟಾಂತಗಳಿಂದ ವಿಷಯವನ್ನು ತಿಳಿಸಿದರೆ ಸ್ಪಷ್ಟವಾಗಿ ಅದರ ಮನಸ್ಸಿಗೆ ಗೋಚರ ಆಗ್ತದೆ ಉದಾಹರಣೆ ಮೂಲಕ ಹೇಳಿದರೆ ನಮಗೆ ಪ್ರತ್ಯಕ್ಷವಾಗಿ ಸರಳವಾಗಿರ್ತಕ್ಕಂತಹ ಉದಾಹರಣೆಗಳು ಪ್ರತ್ಯಕ್ಷ ಕಾಣತಕ್ಕಂತಹದ್ದು ಅವುಗಳ ಗಹನವಾದ ಅವ್ಯಕ್ತವಾದ ತತ್ವಗಳನ್ನು ಕೂಡ ನಾವು ವಿವರಿಸಿ ಮನಮುಟ್ಟುವಂತೆ ಹೇಳಬಹುದು ಈಗ ನಾವು ಕೆಲವು ಇಂಥ ದೃಷ್ಟಾಂತಗಳನ್ನು ಇಲ್ಲಿ ಉದಾಹರಿಸ್ತೇವೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಒಂದು ಬೆಂಕಿ ಉಸಿರು ಏನತಕ್ಕಂಥದ್ದು ಬೃಹದಾರಣ್ಯ ಗೋಪನ ಶಕ್ತಿನ ಪರಮಾತ್ಮನೊಬ್ಬನೇ ನಿಜವಾಗಿರತಕ್ಕವನು ಮಿಕ್ಕದ್ದೆಲ್ಲವೂ ಅವನಿಂದಲೇ ಬಂದಿರುತ್ತದೆ. ಪರಮಾತ್ಮನಿಂದ ಸೃಷ್ಟಿಯಾಗುತ್ತಾ ಇರತಕ್ಕಂತಹ ಜಗತ್ತು ಶಬ್ದಗಳೆಂದು ವಸ್ತುಗಳೆಂದು ಎರಡು ಬಗೆಯಾಗಿದೆ ಶಬ್ದಬ್ರಹ್ಮ ಶಬ್ದಗಳು ಮತ್ತು ವಸ್ತುಗಳು ಅಂಥೇಳಿ ಜಗದ್ಬ್ರಹ್ಮರ್ವಂ ಎಲ್ಲವೂ ಬ್ರಹ್ಮಮಯವೇ ಅದರಲ್ಲಿ ಒಂದು ಶಬ್ದ ಇನ್ನೊಂದು ವಸ್ತು ಅಂತೇಳಿ ಎರಡು ರೀತಿ ಅಂತೇಳಿ ಹೇಳ್ತಾರೆ ಪರಮಾತ್ಮನ ಸೃಷ್ಟಿ ಆಗ್ತಾಯಿರ್ತಕ್ಕಂಥ ಜಗತ್ತು ಶಬ್ದಮಯವಾದದ್ದು ವಸ್ತುಮಯವಾದದ್ದು ಈ ಜಗತ್ತನ್ನು ಸೃಷ್ಟಿಸುವುದಕ್ಕೆ ಪರಮಾತ್ಮನಿಗೆ ಯಾವ ಆಲೋಚನೆಯೂ ಬೇಕಿಲ್ಲ ಯಾವ ಆಯಾಸವೂ ಆಗುವ ಹಾಗಿಲ್ಲ ಈ ವಿಷಯವನ್ನು ತಿಳಿಸುವುದಕ್ಕೆ ಆಜ್ಞಾವರ್ಕ್ಯರು ಹೊಗೆಯ ಮತ್ತು ಉಸಿರಿನ ದೃಷ್ಟಾಂತವನ್ನು ಉಪಯೋಗಿಸಿ ಹೇಳ್ತಾರೆ ಎಲೆ ಈ ಈಗಾಗಲೇ ನಾವು ಕೇಳಿದ್ದೇವೆ ಮೈತ್ರಿ ಅಂದರೆ ಯಾಜ್ಞಾವಳ್ಯರ ಪತ್ನಿ ಅವಳು ಯಾಜ್ಞವಲ್ಕ್ಯರು ಪಾಲು ಕೊಡ್ತೇನೆ ಅಂತೇಳಿ ಹೇಳುವಾಗ ನನಗೆ ವಿದ್ಯೆಯ ಉಪದೇಶ ಬ್ರಹ್ಮ ವಿದ್ಯೆಯ ಉಪದೇಶ ನನಗೆ ಬೇರೆ ಲೌಕಿಕ ಪಾಲು ಬೇಡ ನಿಮ್ಮ ವಿದ್ಯೆದಲ್ಲಿ ಪಾಲು ಇರಲಿ ನನಗೆ ಅಂಥೇಳಿ ಕೇಳ್ತಾಳೆ ಇನ್ನೊಬ್ಬಳು ಕಾತ್ಯಾಯಿನಿ ಅವಳು ಲೌಕಿಕವಾದಂಥ ಗೃಹಸ್ಥ ಧರ್ಮವನ್ನು ಧರ್ಮ ಪತ್ನಿಯಾಗಿ ಆಚರಿಸ್ತಾ ಅವಳಿಗೆ ಲೌಕಿಕವಾದಂಥ ಸಂಪತ್ತನ್ನು ಕೊಡ್ತಾನೆ ಯಾಜ್ಞವಲ್ಕ್ಯರು ಮೈತ್ರಿಯಿಗೆ ಬ್ರಹ್ಮವಿದ್ಯಾನ ಕೊಡ್ತಾನೆ ಅವರವರ ಬಯಕೆ ಏನಿದೆ ಅದಕ್ಕೆ ಸರಿಯಾಗಿ ಎಲೆ ಮೈತ್ರಿಯಿ ಅಂತೇಳಿ ಉಪದೇಶ ಮಾಡ್ತಾನೆ ಯಾಜ್ಞಾವಲ್ಕ್ಯ ಯಾಜ್ಞಾವಲ್ಕ್ಯರು ಉಪದೇಶ ಮಾಡ್ತಾರೆ ಹಸಿಯ ಕಟ್ಟಿಗೆಯ ಬೆಂಕಿಯನ್ನು ಇಟ್ಟುಕೊಂಡರೆ ಅದರಿಂದ ಹೇಗೆ ಬಗೆ ಬಗೆಯ ಹೊಗೆಗಳು ಎದ್ದೆದ್ದು ಬರ್ತವೋ ಅದರಂತೆಯೇ ಈ ಮಹಾಪರವಸ್ತುವಿನ ಉಸಿರು ಇದೆಲ್ಲವೂ ಆಗಿರುತ್ತದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಇತಿಹಾಸ ಪುರಾಣ ಬೇರೆ ಬೇರೆ ವಿದ್ಯೆಗಳು ಉಪಾಸನಾ ವಾಕ್ಯಗಳು ಶ್ಲೋಕಗಳು ಸೂತ್ರಗಳು ವ್ಯಾಖ್ಯಾನಗಳು ಅನುವ್ಯಾಖ್ಯಾನಗಳು ಯಾಗ ಹೋಮ ತಿನ್ನುವುದು ಕುಡಿಯುವುದು ಈ ಲೋಕ ಪರಲೋಕ ಪ್ರಾಣಿಗಳು ಇವೆಲ್ಲವೂ ಹಸಿ ಕಟ್ಟಿಗೆಯಿಂದ ಹೇಗೆ ಬೇರೆ ಬೇರೆ ಹೊಗೆ ಬರ್ತವೋ ಅದೇ ರೀತಿಯಲ್ಲಿ ಆ ಮಹಾಪರ ವಸ್ತುವಿನಾಥವರಬ್ರಹ್ಮದ ಉಸಿರು ಇವೆಲ್ಲವೂ ಅಂತೇಳಿ ಹೇಳ್ತಾಯಿದ್ದಾರೆ ಸಮಸ್ತ ವಿದ್ಯೆಶಾಸ್ತ್ರಗಳು ಜೀವಿಗಳು ಕ್ರಿಯೆಗಳು ಎಲ್ಲ ಕೂಡ ಈ ದೃಷ್ಟಾಂತದಲ್ಲಿ ಶಬ್ದ ಪ್ರಪಂಚವನ್ನು ವಸ್ತು ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಪರಮಾತ್ಮ ಒಬ್ಬನೇ ಇರ್ತಾನೆ ಹಸಿಯ ಕಟ್ಟಿಗೆಯಲ್ಲಿ ಹಾಕಿದ ಬೆಂಕಿಯು ತಾನೊಂದೇ ಆದರೂ ಹೊಗೆಗಳಾಗಿಯೂ ಕಿಡಿಗಳಾಗಿಯೂ ಉರಿಗಳಾಗಿಯೂ ಕೆಂಡವಾಗಿಯೂ ಆಗುವಂತೆ ಪರಮಾತ್ಮನೇ ಎಲ್ಲವೂ ಆಗಿರ್ತಾನೆ ಬೆಂಕಿ ಒಂದೇ ಆದರೂ ಹಸಿ ಕಟ್ಟಿಗೆಯಿಂದ ಬರ್ತದೆ ಕಿಡಿ ಬರ್ತದೆ ಬೆಂಕಿ ಬರ್ತದೆ ಹ್ಞೂ ಬರ್ತದೆ ಆಮೇಲೆ ಬೇರೆ ಬೇರೆ ಹೀಗೆ ಆಗ್ತಾ ಆಗುವಂತೆಯೇ ಪರಮಾತ್ಮನೂ ಇದ್ದರೂ ಎಲ್ಲವೂ ಆಗಿರ್ತಾನೆ ಎಂಬ ಅಭಿಪ್ರಾಯವನ್ನು ಬಹು ಸುಲಭವಾಗಿ ಅಂದರೆ ಸ್ತ್ರೀಯರಿಗೂ ಆಮೇಲೆ ಯಾರು ಮಂದ ಬುದ್ಧಿಯವರಿದ್ದಾರೋ ಅವರಿಗೂ ತಿಳಿಯುವ ರೀತಿಯಲ್ಲಿ ಹೊಗೆಯ ಹೋಲಿಕೆಯಿಂದ ತಿಳಿಸಿಕೊಟ್ಟಿರ್ತದೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ಮನುಷ್ಯನು ಅಂದರೆ ಸಾಮಾನ್ಯವಾಗಿ ಹಿಂದಿನ ಕೆಲವು ಆರ್ಷ ಉಕ್ತಿಗಳಿದೆ ಸ್ತ್ರೀ ಶೂದ್ರ ದ್ವಿಜಬಂಧೂ ನಾಮ ಅಂಥೇಳಿ ಕಲಿಯುಗದ ಮಂದ ಬುದ್ಧಿಗಳಿಗಾಗಿ ಮತ್ತು ಸ್ತ್ರೀಯರಿಗೆಲ್ಲ ಈ ಕಲಿಯುಗದಲ್ಲಿ ಬ್ರಹ್ಮೋಪದೇಶ ಇಲ್ಲ ಹಾಗಾಗಿ ಅವರಿಗೆ ಬ್ರಹ್ಮಜ್ಞಾನ ಆಗುವಂತಹ ಒಂದು ಉಪಾಸನಾ ಮಾರ್ಗವು ತಪ್ಪಿಹೋದ ಕಾರಣ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಅವರ ಲೌಕಿಕ ಏನು ಕರ್ತವ್ಯಗಳಿದೆ ಅದು ಸ್ವಲ್ಪ ಹೆಚ್ಚಾಗಿರ್ತದೆ ಇದರಿಂದಾಗಿ ಅವರಿಗೆ ಕಷ್ಟ ಆಗ್ತದೆ ಅಂಥವ್ರಿಗೂ ಕೂಡ ಅರ್ಥ ಆಗ್ತದೆ ಈ ರೀತಿಯ ದೃಷ್ಟಾಂತಗಳ ಮೂಲಕ ಯಾವುದೇ ಬೇರೆ ಹೆಚ್ಚಿನ ಸಾಧನೆಗಳಿಲ್ಲದೆ ಸರಳವಾಗಿ ಅತ್ತಾಗುವಂಥ ರೀತಿಯಲ್ಲಿ ಹೊಗೆಯ ಹೋಲಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ ಮನುಷ್ಯನು ಸ್ವಭಾವವಾಗಿ ಉಸಿರಾಡುತ್ತಾ ಇರ್ತಾನೆ ಹೊರತು ಅದಕ್ಕಾಗಿ ಅವನು ಯಾವ ಆಯಾಸವನ್ನು ಪಡಬೇಕಾಗಿಲ್ಲ ಆಯಾಸ ಉಂಟು ಮಾತ್ರ ಆಯಾಸ ಆಗ್ತದೆ ಏನಾದರೂ ಸಮಸ್ಯೆ ಇದ್ದರೆ ಶ್ವಾಸಕೋಶದ ಉಸಿರಾಟದ ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಅಡೆತಡೆಗಳಿದ್ದರೆ ಆವಾಗ ಆಯಾಸ ಆಗ್ತದೆ ವಿನಾಹ ಇಲ್ಲದಿದ್ದರೆ ಸಹಜವಾಗಿ ಉಸಿರಾಟ ಆಡ್ತಾ ಮನುಷ್ಯನಿಗೆ ಅದರ ಬಗ್ಗೆ ಏನೂ ಅರಿವೇ ಇರುವುದಿಲ್ಲ ಸ್ವ ಅದನ್ನು ಸ್ವಯಂ ತಾನೇ ತಾನಾಗಿ ಉಸಿರಾಟ ನಡೀತಾ ಇರ್ತದೆ ಅದರಿಂದ ಆಯಾಸ ಎಂತಕ್ಕಂಥದ್ದು ಇಲ್ಲ ಸಹಜವಾಗಿ ಆಗ್ತಾಯಿರ್ತದೆ ಅದರಂತೆಯೇ ಪರಮೇಶ್ವರನು ಕೂಡ ಅಂದರೆ ಭಗವಂತ ಶಬ್ದ ಪ್ರಪಂಚವನ್ನು ವಸ್ತು ಪ್ರಪಂಚವನ್ನು ಹೊರಗೆಡಹುವುದಕ್ಕೆ ಎಷ್ಟೇ ನಿಶ್ವಸಿತ ವೇದಾಹ ಅಂಥೇಳಿ ಸಾಯಣಾಚಾರ್ಯ ಭಾಷೆಯಲ್ಲಿ ಮೊತ್ತ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ ಅವರು ಯಾವನಿಂದ ಎಲ್ಲ ವೇದಗಳು ವಿಶ್ವಾಸ ರೂಪದಲ್ಲಿ ಹೊರಗೆ ಬಂದವು ಅಂತೇಳಿ ಹಾಗೆ ಕೇವಲ ಉಸಿರು ಮಾತ್ರ ಅಷ್ಟು ಸಹಜವಾಗಿ ಬಂತದೇನು ಆಯಾಸ ಕಷ್ಟಪಟ್ಟೇನಲ್ಲ ಅಂಥೇಳಿ ಅವನು ಯಾವ ಆಯಾಸವನ್ನು ಪಡೆಯಬೇಕಾಗಿರುವುದಿಲ್ಲ ಇಂತಹ ಸರ್ವಜ್ಞನವನು ಇಂತಹ ಸರ್ವಶಕ್ತನವನು ಎಂಬುದನ್ನು ಉಸಿರಿನ ಹೋಲಿಕೆಯಿಂದ ತಿಳಿಸಿಕೊಟ್ಟಿರ್ತದೆ ಅಂಥೇಳಿ ಉಸಿರು ಮತ್ತು ಬೆಂಕಿ ಈ ಉದಾಹರಣೆ ಇನ್ನು ಎರಡನೆಯದು ಆಲದ ಬೀಜ ಚಾಂದೋಗ್ಯ ಉಪನಿಷತ್ತಿನ ಒಂದು ಉದಾಹರಣೆ ಈಗ ನಾವು ನೋಡಿದ್ದು ಬೃಹಧಾರಣ್ಯಕ ಉಪನಿಷತ್ತಿನದು ಯಾಜ್ಞವರ್ಕಿರು ಶುಕ್ಲಯರು ವೇದವನ್ನು ಕಂಡವರು ಸಂಪೂರ್ಣ ಅದರಲ್ಲಿ ಬೃಹಧಾರಣ್ಯಕ ಉಪನಿಷತ್ತು ಬರ್ತದೆ ಚಾಂದೋಗ್ಯ ಉಪನಿಷತ್ತಿನ ಒಂದು ಉದಾಹರಣೆ ಆಲದ ಬೀಜ ಇದ್ರ ಬಗ್ಗೆ ನೋಡೋಣ ಪರಮಾತ್ಮನ ಸ್ವರೂಪ ನಮಗೆ ಯಾವ ಇಂದ್ರಿಯಕ್ಕೂ ಕಾಣುವ ಹಾಗಿಲ್ಲ ಅದು ಯಾವುದೇ ಕಣ್ಣು ಕೈ ಮೂಗು ನಾಲಿಗೆ ಚರ್ಮ ಅಥವಾ ವಾಗ್ಪಾಣಿಪಾದ ಪಾಯು ಉಪಸ್ಥ ಇವುಗಳಿಗೆ ಯಾವುದಕ್ಕೂ ಮನಸ್ಸು ಚಿತ್ತ ಬುದ್ಧಿ ಅಹಂ ಅಂತಃಕರಣ ಚತುಷ್ಟಯಾಯಿತು ಹೀಗೆ ಹುಟ್ಟು ಹದಿನಾಲ್ಕು ಇಂದ್ರಿಯಗಳು ಹೊರಗಿನ ಐದು ಒಳಗಿನ ಐದು ಮತ್ತು ಅಂತಃಕರಣಗಳು ನಾಲ್ಕು ಅಂತರಿಂದ್ರಿಯಗಳು ಅಂದರೆ ಹೊರಗಿನದ್ದು ಹತ್ತು ಒಳಗಿನದ್ದು ನಾಲ್ಕು ಹಾಗೆ ಹದಿನಾಲ್ಕು ಹೊರಗಿನ ಹತ್ತು ಅಂತೇಳಿದರೆ ಅದರಲ್ಲಿ ಐದು ಕರ್ಮೇಂದ್ರಿಯಗಳಿರ್ತವೆ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಮಾತು ಕೈ ಕಾಲು ಗುದ ಮತ್ತು ಕುಹ್ಯ ಅಥವಾ ಲಿಂಗ ಎನ್ನತಕ್ಕಂಥ ಐದು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಐದು ತಮಗೆಲ್ಲ ಗೊತ್ತೇ ಕಣ್ಣು ಕಿವಿ ಮೂಗು ನಾಲ್ಕೇ ಚರ್ಮ ಈಗ ಹತ್ತು ಇಂದ್ರಿಯಗಳು ಹೊರಗೆ ಹೊರಮುಖವಾಗಿ ಚಲಿಸ್ತಾ ಇರ್ತಕ್ಕಂಥವುಗಳು ಮನಸ್ಸಿನ ಒಳಗೆ ಅಂದರೆ ಅಂತರಿಂದ್ರಿಯಗಳು ಯಾವುದೆಲ್ಲ ಅಂತ ಹೇಳಿದರೆ ಮನಸ್ಸು ಚಿತ್ತ ಬುದ್ಧಿ ಅಹಂ ಇದು ನಾಲ್ಕು ಅಂತರಿಂದ್ರಿಯ ಅಂತಃಕರಣ ಅಂತ ಹೇಳ್ತಾರೆ ಹೀಗೆ ಹದಿನಾಲ್ಕು ಇಂದ್ರಿಯಗಳಿಗೂ ನಿಲ್ಕದ ಸ್ವರೂಪ ಪರಮಾತ್ಮನದ್ದು ಹ್ಞೂ ಇಂದ್ರಿಯಗಳಿಗೂ ನಿಲುಕುವಂಥದ್ದಲ್ಲ ಪರಮಾತ್ಮ ಸ್ವರೂಪ ಆದ ಕಾರಣ ಅದು ಇಲ್ಲವೇ ಇಲ್ಲ ಅಂತೇಳಿ ನಾವು ತಪ್ಪಾಗಿ ಭಾವಿಸ್ಕೊಡ್ತೇವೆ ಕಣ್ಣಿಗೆ ಕಿವಿ ಕೇಳಿಸೋದಿಲ್ಲ ಅವನ ಸ್ವರ ಹ್ಞೂ ಅವನ ರೂಪ ಕಣ್ಣಿಗೆ ಅವನ ಸ್ಪರ್ಶದ ಅನುಭವ ಆಗೋದಿಲ್ಲ ಚರ್ಮಕ್ಕೆ ಅವನ ಯಾವುದು ವಾಸನೆ ಅಥವಾ ಸುವಾಸನೆ ನಮಗೆ ಅವನ ಗಂಧ ಉಂಟಾಗೋದಿಲ್ಲ ಮೂಗಿಗೆ ಅವನ ರುಚಿ ನಮಗೆ ಸಿಗಲಿಲ್ಲ ನಾಲಿಗೆ ಅಂಥೇಳಿ ಹಾಗೆಯೇ ಇಂದಿರಗಳಿಗೆ ಸಿಗದಂಥದ್ದು ಹಾಗಾಗಿ ಇಲ್ಲವೇ ಇಲ್ಲ ಅಂಥೇಳಿ ನಾವು ತಪ್ಪಾಗಿ ಭಾವಿಸಿಕೊಡ್ತೇವೆ ಪರಮಾತ್ಮನನ್ನು ಯಾವುದು ಇಂದ್ರಿಯಕ್ಕೆ ಕಾಣಿಸುವುದಿಲ್ಲವೋ ಅದು ಇಲ್ಲವೇ ಇಲ್ಲವೆಂಬುದು ಅಯುಕ್ತ ಅನುಚಿತ ಸರಿಯಲ್ಲ ಒಂದು ವಸ್ತುವಿನ ಇರುವಿಕೆಯನ್ನು ಅದರ ಕಾರ್ಯದಿಂದ ತಿಳಿಯಬೇಕಂತೆ ಒಂದು ಕೆಲಸ ಆದರೆ ಉದಾಹರಣೆಗೆ ಗಾಳಿ ಇದೆ ಅಂತೇಳಿ ಹೇಗೆ ಗೊತ್ತಾಗ್ತದೆ ನಮಗೆ ಕಣ್ಣಿ ಕಾಣಿಸ್ತದ ಇಲ್ಲ ಎಲೆಗಳು ಅಲ್ಲಾಡೋ ಮೂಲಕ ಅಥವಾ ಯಾವುದೋ ಒಂದು ಮರ ಎಲೆಗಳು ಅಲ್ಲಾಡುವಂಥದ್ದು ಮರಗಳು ಅಲ್ಲಾಡುವಂಥದ್ದು ಪೂರ್ತಿ ಜಾ ಹೆಚ್ಚು ಗಾಳಿ ಬಂದರೆ ಬಿರುಗಾಳಿ ಬಂದರೆ ಅದು ಅದರ ಕಾರ್ಯ ಹಾಗೆ ಅದು ಗೊತ್ತಾಗ್ತದೆ ಗಾಳಿ ಇದೆ ಅಂಥೇಳಿ ಅದು ತಾನೇ ಕಾಣಬೇಕೆಂದೂ ಕಾಣದಿದ್ದರೆ ಅದು ಇಲ್ಲವೇ ಇಲ್ಲವೆಂದು ತಿಳಿಯುವುದು ತಪ್ಪು ಅಲ್ಲ ಈಗ ವಾಯು ಅದು ತಾನೇ ನಮಗೆ ಕಾಣಿಸಬೇಕು ವಾಯುವೇ ಕಾಣಬೇಕು ಅದರ ಕ್ರಿಯೆ ಮಾತ್ರ ಅಲ್ಲ ಅಂಥೇಳಿ ನಾವು ಅಂದುಕೊಂಡ್ರೆ ಕಾಣಿಸದಿದ್ದರೆ ಅದು ಇಲ್ಲವೇ ಇಲ್ಲ ಅಂತೇಳಿ ಹೇಳಿದರೆ ನಮ್ಮ ತಿಳುವಳಿಕೆ ತಪ್ಪಾಗ್ತದೆ ನಮ್ಮ ಇಂದ್ರಿಯಗಳ ಸೀಮಿತ ಶಕ್ತಿ ಉಳ್ಳವುಗಳು ಹಾಗಂತೇಳಿ ಅದು ಹೊಸ ಅದೇ ಇಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಕಾಣದೇ ಇರೋದು ನಮ್ಮ ಇಂದ್ರಿಯಕ್ಕೆ ಸಿಗದೇ ಇರತಕ್ಕಂಥದ್ದು ಉದಾಹರಣೆಗೆ ನಾವೀಗ ಅಮೇರಿಕ ನೋಡಲಿಲ್ಲ ಇಟ್ಟುಕೊಳ್ಳುವ ಅಮೇರಿಕಕ್ಕೆ ಹೋಗದವರು ಇದ್ದಾರೆ ಎಷ್ಟೋ ಜನ ಹಾಗಾದರೆ ಅಮೇರಿಕ ಇಲ್ಲ ಅಂತ ಹೇಳ್ತೇವೆ ನಮ್ಮ ಇಂದ್ರಿಯ ಗೋಚಾರ ಆಗಲಿಲ್ಲ ಅದು ಇನ್ನೂ ಕೂಡ ಅಮೇರಿಕಕ್ಕೆ ಹೋಗಲಿಲ್ಲ ಇಲ್ಲ ಅಂತ ಹೇಳ್ತೇವ ಇಲ್ಲ ಹಾಗೆಯೇ ನಮ್ಮ ಕಣ್ಣಿಗೆ ಅಥವಾ ನಮ್ಮ ಇಂದ್ರಿಯಗಳಿಗೆ ಸಿಕ್ಕದ್ದನ್ನು ನಾವು ಇಲ್ಲ ಅಂತ ಹೇಳುವಾಗಿಲ್ಲ ದೇವರು ಇಲ್ಲ ಅಂಥೇಳಿ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅಥವಾ ನಮ್ಮ ಕಿವಿ ಕೇಳಲಿಲ್ಲ ಅಂಥೇಳಿ ನಾವು ಇಲ್ಲ ಅಂತ ಹೇಳುವಂಥದ್ದು ತಪ್ಪು ಈ ಅಭಿಪ್ರಾಯವನ್ನು ಆಲದ ಬೀಜದ ದೃಷ್ಟಾಂತದಿಂದ ಉದ್ದಾಲಕನು ಶ್ವೇತಕೇತುವಿಗೆ ತಿಳಿಸಿಕೊಟ್ಟಿರ್ತಾನೆ ಉದ್ದಾಲಕ ಮಹರ್ಷಿ ಶ್ವೇತಕೇತುವಿಗೆ ಹೇಳಿರ್ತಕ್ಕಂಥದ್ದು ಆಲದ ಬೀಜದ ದೃಷ್ಟಾಂತದಿಂದ ದೇವರಿದ್ದಾನೆ ಅಂತೇಳಿ ಹೇಳಿದರೆ ಹೇಗೆ ಅಂಥೇಳಿ ದೃಷ್ಟಾಂತ ಶ್ವೇತಕೇತು ಒಂದು ಆಲದ ಹಣ್ಣನ್ನು ತೆಗೆದುಕೊಂಡು ಬಾ ಉದ್ದಾಲಕ ಅವನ ತಂದೆ ಶ್ವೇತಕೇತುವಿನ ತಂದೆ ಈಗೂ ಸ್ವಾಮಿ ತಂದಿದ್ದೇನೆ ಅಂತೇಳಿ ತಂದು ಕೊಟ್ಟ ಶ್ವೇತಕೇತು ಅದನ್ನು ಓಡೆ ಓಡದೇನೇ ಸ್ವಾಮಿ ನಿನಗಿದ್ರಲೇನು ಕಾಣುತ್ತಿದೆ ಸ್ವಾಮಿ ಬಲು ಸಣ್ಣದಾದ ಬೀಜಗಳು ಕಾಣಿಸ್ತೀವಿ ಅಯ್ಯ ಇವುಗಳಲ್ಲಿ ಒಂದನ್ನು ಓಡೇ ಸ್ವಾಮಿ ಈಗ ಒಡೆದೇನು ಅದರಲ್ಲೇನು ಕಾಣುತ್ತಿದೆ ಏನೇನೂ ಇಲ್ಲ ಸ್ವಾಮಿ ಆಗ ಶ್ವೇತಕೇತುವಿಗೂ ಉದ್ದಾಲಕನ ಹೇಳಿದ ಏನು ಅಪ್ಪ ಅಂದರೆ ಮಗುವೆ ಯಾವ ಸೂಕ್ಷ್ಮವಾದ ಬೀಜದ ರವೆಯನ್ನು ಕಾಣನೆ ಎನ್ನುತ್ತಿರುವೆಯೋ ಬೀಜದೊಳಗಡೆ ಏನೋ ಹುಡಿ ಇರ್ತದೆ ಸ್ವಲ್ಪ ರವೆ ಹುಡಿ ಅದು ನಿನಗೆ ಕಾಣಿಸ್ತಾ ಇಲ್ಲ ಅಂದರೆ ನೀನು ಹೇಳ್ತಾ ಇದ್ದೀಯಲ್ಲ ಏನೂ ಇಲ್ಲ ಅಂಥೇಳಿ ಈಗೋ ಆ ಸೂಕ್ಷ್ಮವಾದ ರವೆಯಿಂದಲೇ ಇಂಥ ದೊಡ್ಡ ಆಲದ ಮರವು ಬೆಳೆದು ನಿಂತಿರ್ತದೆ ಒಪ್ತಿಯಾ ಆ ಬೀಜದೊಳಗಿನ ಯಾವೊಂದು ವಸ್ತು ಇದೆ ಕಣ್ಣಿಗೆ ಕಾಣಿಸಿಲ್ಲ ಅಂತ ನೀನು ಹೇಳ್ತಾ ಇದ್ದಿ ಸೂಕ್ಷ್ಮವಾದ್ದು ಅದರಿಂದಲೇ ಎಷ್ಟು ದೊಡ್ಡದಾದ ಆಳದ ಮರ ಹುಟ್ಟಿದೆ ಬೆಳೆದು ನಿಂತಿದೆ ಎಷ್ಟು ದೊಡ್ಡದಾಗಿ ಇದೇ ನಿಜವೆಂದು ನಂಬು ಹಾಗಾಗಿ ಅದರೊಳಗೆ ಏನೂ ಇಲ್ವ ಉಂಟು ನಿನ್ನ ಕಣ್ಣಿಗೆ ಕಾಣಿಸಲಿಲ್ಲ ಅಷ್ಟೆ ಯಾಕಂದರೆ ಅದರಿಂದಲೇ ಇದು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಆ ಬೀಜ ಇಲ್ಲ ಮರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ನಿಜ ಅಂಥೇಳಿ ನಂಬು ಶ್ರದ್ಧೆ ಬೇಕು ಈ ಪರಮಾರ್ಥವೆಂಬ ಸೂಕ್ಷ್ಮಾಂಶವೇ ಇದಕ್ಕೆಲ್ಲ ಮೂಲ ಅದೇ ಸತ್ಯವಾದದ್ದು ಅದೇ ಆತ್ಮನು ಶ್ವೇತಕೇತುವೆ ಅದು ನೀನೇ ಆಗಿರುವೆ ತತ್ವಮಸಿ ಶ್ವೇತಕೇತೋ ಅಂಥೇಳಿ ಹೇಳ್ತಾರೆ ಉದ್ದಾಲಕರು ಅದೇ ನೀನಾಗಿದ್ದೀಯಾ ಎಲೆ ಶ್ವೇತಕೇತುವೆ ಆಲದ ಬೀಜ ಕಣ್ಣಿಗೆ ಕಾಣದಷ್ಟು ಸಣ್ಣದಾದರೂ ಅದರ ಕಾರ್ಯವು ಮಹಾ ವಟವೃಕ್ಷವಾಗಿರುವಂತೆಯೇ ಆತ್ಮನು ಯಾವ ಇಂದ್ರಿಯಗಳಿಗೂ ಗೋಚರನಾಗದೇ ಇದ್ದರೂ ಅವನಿಂದಲೇ ಈ ದೊಡ್ಡದಾದ ಜಗತ್ತು ಎಂಬುದನ್ನು ತಿಳಿ ಎಂಬುದನ್ನು ನಂಬು ಕಣ್ಣಿಗೆ ಕಾಣಲಿಲ್ಲ ಅಂತೇಳಿ ಇಲ್ಲ ಅದರ ಕಾರ್ಯ ಏನಾಗಿದೆ ಅದನ್ನು ನೋಡಿ ಆದರೂ ಅದು ಇದೆ ಅಂತೇಳಿ ತಿಳ್ಕೊ ಕಾರಣ ಇಲ್ಲದ ಕಾರ್ಯ ಆಗ್ತದ ಒಂದು ಕಾರಣ ಯಾವುದಾದ್ರೂ ಬೇಕೇ ಬೇಕು ಯಾವುದೇ ಕಾರ್ಯ ಆಗಲಿಕ್ಕೆ ಹಾಗಾಗಿ ಇದಕ್ಕೆ ಕಾರಣವಿಲ್ಲದೆ ಇದು ನಡೆದಿಲ್ಲ ಜಗತ್ತಿನ ಸೃಷ್ಟಿ ಆಗಿಲ್ಲ ಯಾವುದರಿಂದ ಆಗಿದೆ ಅದೇ ಆತ್ಮ ಅಂತ ಹೇಳಿ ಅದೇ ಬ್ರಹ್ಮ ಅಂತ ಹೇಳ್ತೀಳಿ ಅಂಥೇಳಿ ದೃಷ್ಟಾಂತದ ಮೂಲಕ ಹೇಳಿ ಮನ ಮುಟ್ಟುವಂತೆ ಅದನ್ನು ಇನ್ನು ಮೂರನೇದಾಗಿ ನೀರಿನಲ್ಲಿ ಕರಗಿದ ಉಪ್ಪು ಏನತಕ್ಕಂಥದ್ದು ಆತ್ ಇದು ಚಾಂದೋಗಿ ಉಪನಿಷತ್ತಿನ ಒಂದು ಉದಾಹರಣೆ ಆತ್ಮನು ಎಲ್ಲೆಲ್ಲಿಯೂ ಇರ್ತಾನೆ ಆದರೂ ನಮ್ಮ ಸಾಮಾನ್ಯ ಬುದ್ಧಿಗೆ ಗೋಚರ ಆಗುವುದಿಲ್ಲ ಆದರೂ ಒಂದಾನೊಂದು ಉಪಾಯದಿಂದ ಇವನನ್ನು ಅರಿತುಕೊಳ್ಳಬೌದು ಇದಕ್ಕೆ ನೀರಿನಲ್ಲಿ ಕರಗಿದ ಉಪ್ಪಿನ ದೃಷ್ಟಾಂತವನ್ನು ಚಾಂದೋಗಿ ಉಪನಿಷತ್ತಿನಲ್ಲಿ ಕೊಟ್ಟಿರ್ತದೆ ಈಗೋ ಈ ಉಪ್ಪಿನ ಹರಳನ್ನು ನೀರಿನಲ್ಲಿ ಹಾಕಿ ನಾಳೆ ಬೆಳಿಗ್ಗೆ ನನ್ನ ಬೆಳಿಗ್ಗೆ ಬಾ ಉದ್ದಾರಕ ಹೇಳ್ತಾನೆ ಶ್ವೇತಕೇತುವಿನ ಹತ್ರ ಶ್ವೇತಕೇತು ಹಾಗೆ ಮಾಡಿದ ಆಗ ಉದ್ದಾರಕ ಹೇಳಿದೆ ಏನು ರಾತ್ರಿ ನೀರಿನಲ್ಲಿ ಉಪ್ಪನ್ನು ಹಾಕಿದ್ದೇ ಅಲ್ಲ ಅದನ್ನು ತಕೊಂಡು ಬಾ ಶ್ವೇತಕೇತು ನೀರಿನಲ್ಲೆಲ್ಲ ಹುಡುಕಾಡಿ ನೋಡ್ತಾನೆ ಅದು ಎಲ್ಲಿದೆ ಎಂಬುದು ಕಾಣಿಸಲಿಲ್ಲ ಅವನಿಗೆ ಉಪ್ಪು ಹೋಗಲಿ ಅದು ನೀರಿನಲ್ಲಿ ಕರಗಿ ಹೋಗಿರಬೇಕು ಅದನ್ನು ಒಂದು ಕೊನೆಯಲ್ಲಿ ಒಂದಿಷ್ಟು ಹೀರಿ ರುಚಿ ನೋಡು ಹೇಗಿದೆ ಉಪ್ಪಾಗಿದೆ. ನಡುವೆ ಹಿರಿ ರುಚಿ ನೋಡು ಹೇಗಿದೆ ಉಪ್ಪಾಗಿದೆ ಈ ಕಡೆಯಲ್ಲಿ ಹಿರಿ ರುಚಿ ನೋಡು ಹೇಗಿದೆ ಉಪ್ಪಾಗಿದೆ ಎಲ್ಲೆಡೆ ಸರಿ ಅದನ್ನು ಆಚೆಗೆ ಚೆಲ್ಲಿ ಬಾ ಅವನು ಹಾಗೆ ಮಾಡಿ ಅದು ಈ ನೀರಿನಲ್ಲಿಯೇ ಇದೆ ಅನ್ನುತ್ತಾ ಬರ್ತಾನೆ ಆಗ ತಂದೆ ಹೇಳ್ತಾನೆ ಮಗನೇ ಅದು ಇಲ್ಲಿಯೇ ಇದೆ ಆದರೂ ನಿನಗೆ ಕಾಣಿಸದೆ ಹೋಯ್ತಲ್ಲ ಅಂತ ಹೇಳ್ತಾನೆ ಅಂದರೆ ಕಣ್ಣಿನಿಂದಲೂ ಕೈಯಿಂದಲೂ ನೋಡಿದಾಗ ಸಿಕ್ಕದೇ ಇದ್ದರೂ ನಾಲಗಿಂದ ಸವಿ ನೋಡಿದಾಗ ಉಪ್ಪು ಹೇಗೆ ಸಿಕ್ಕಿತೋ ಹಾಗೆ ಸೂಕ್ಷ್ಮವಾದ ಆತ್ಮವಸ್ತು ಈ ಜಗತ್ತಿನಲ್ಲೇ ಇದ್ದರೂ ನಮ್ಮ ಇಂದ್ರಿಯಗಳಿಗೆ ಕಾಣಿಸದೇ ಇರುತ್ತದೆ ಆದರೆ ಬೇರೆ ಉಪಾಯದಿಂದ ಅದನ್ನು ಕಾಣಬಹುದು ಅನುಭವ ವೇದ್ಯವಾದದ್ದು ಇಂದ್ರಿಯಗಳಿಗೆ ನಿಲುಕದ್ದು ತರ್ಕ ಈ ರೀತಿಯ ಒಂದು ಉದಾಹರಣೆಗಳ ಮೂಲಕ ಅದನ್ನು ನಾವು ತಿಳ್ಕೊಳ್ಬೋದು ಎನ್ನತಕ್ಕಂಥದ್ದು ಉದ್ದಾರಕನ ಅಭಿಪ್ರಾಯ ಹೇಗೆ ನೀರಿನಲ್ಲಿ ಕರಗಿದ ಉಪ್ಪು ಎಲ್ಲವೂ ನೀರೇ ಉಪ್ಪಿನಿಂದ ಕೂಡಿರ್ತದೋ ಉಪ್ಪಿನ ರುಚಿಯಿಂದ ಆದರೆ ಪ್ರತ್ಯೇಕವಾಗಿ ಕಾಣಿಸೋದಿಲ್ಲವೋ ಹೇಗೆ ಉಪ್ಪಿನ ಹರಳು ಅದೇ ರೀತಿಯಲ್ಲಿ ಆತ್ಮವು ಜಗತ್ತಿನಲ್ಲೆಲ್ಲ ಓತಪೂರ್ತವಾಗಿ ವ್ಯಾಪ್ತವಾಗಿದ್ದು ಜಗತ್ತನ್ನು ಸಚೇತನವಾಗಿಸಿದೆ ನೀರನ್ನು ಉಪ್ಪಾಗಿಸಿದ ಹಾಗೆ ಉಪ್ಪು ಇದು ಚೇತನವನ್ನು ಜೀವವನ್ನು ಕೊಟ್ಟಿದೆ ಜಗತ್ತಿಗೆ ಚಲನಶೀಲತೆಯನ್ನು ಚೈತನ್ಯವನ್ನು ಹಾಗಾಗಿ ಅದು ಕಾಣಿಸುವುದಿಲ್ಲ ಆದರೂ ಕೂಡ ಹೇಗೆ ನೀರಿನಲ್ಲಿ ಕರಗಿದೆ ಉಪ್ಪಿನ ಹರಳು ಹೇಗೆ ಪ್ರತ್ಯೇಕವಾಗಿ ಕಾಣಿಸೋದಿಲ್ಲವೋ ಆದರೆ ಅದನ್ನು ಸವಿದಾಗದಲ್ಲಿ ಉಪ್ಪಿನ ರುಚಿ ಎಲ್ಲೆಲ್ಲೂ ಸಿಗ್ತದ ನೀರಿನಲ್ಲಿ ಅದೇ ರೀತಿ ಜಗತ್ತಿನಲ್ಲಿ ಎಲ್ಲಿ ಕೂಡ ಎಲ್ಲೆಲ್ಲಿ ಕೂಡ ಆಚೇತನವನ್ನು ನಮಗೆ ಗೋಚರಿಸ್ತದೆ ಚೈತನ್ಯ ಸ್ವರೂಪ ಅಂದರೆ ಎಲ್ಲ ಜೀವಿಗಳು ಕೂಡ ಸಚೇತನರಾಗಿ ಆಚೆಚೆ ಓಡಾಡ್ತಾ ಇದ್ದಾರೆ ಆ ಜೀವತ್ವದ ಕಳೆ ಇದೆ ಅದೇ ಆತ್ಮನ ಲಕ್ಷಣ ಆತ್ಮ ಇದ್ದಾನೆ ಅಂತೇಳಿ ಹೇಳುವುದಕ್ಕೆ ಅದೇ ಆಧಾರ ಈ ಕಾರ್ಯವೇ ಕಾರಣ ಇದೆ ಎನ್ನುವುದನ್ನು ಸೂಚಿಸ್ತದೆ ಅಂಥೇಳಿ ನಾಲ್ಕನೇದು ಗಾಂಧಾರ ದೇಶದವನು ಅಂಥೇಳಿ ಅಂದರೆ ಚಾಂದೋಗ್ಯ ಉಪನಿಷತ್ತಿನ ಒಂದು ಉದಾಹರಣೆ ಇದು ಒಬ್ಬ ಮನುಷ್ಯನನ್ನು ಕಳ್ಳನೊಬ್ಬ ಗಾಂಧಾರ ದೇಶದಿಂದ ಕಣ್ಣು ಕಟ್ಟಿ ತಂದು ಯಾರೂ ಇಲ್ಲದ ಕಾಡಿನಲ್ಲಿ ಬಿಟ್ಟುಬಿಟ್ಟಂತೆ ಆ ಮನುಷ್ಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕುಗಳಲ್ಲಿಯೂ ಕಣ್ಣು ಕಟ್ಟಿದ್ದಾರಪ್ಪೋ ಅಂತೇಳಿ ಕಿರಿಚುಕೊಳ್ತಾ ಆಡ್ಡಾಡ್ತಾ ಇದ್ದ ಆಗ ಅಲ್ಲಿಗೆ ಒಬ್ಬ ಬಂದು ಕಣ್ಣು ಕಟ್ಟನ್ನು ಬಿಚ್ಚಿ ಇಗೋ ಈ ದಿಕ್ಕಿನಲ್ಲಿ ಗಾಂಧಾರ ದೇಶವಿದೆ ಈ ದಿಕ್ಕಿನಲ್ಲಿ ಹೋಗು ಅಂತೇಳಿ ಹೇಳಿದ ಅವನು ಊರಿಂದ ಊರಿಗೆ ದಾರಿಯನ್ನು ಕೇಳಿಕೊಂಡು ವಿವೇಕಿಯಾದ್ದರಿಂದ ಗಾಂಧಾರ ದೇಶವನ್ನು ಸೇರಿದ ಈ ದೃಷ್ಟಾಂತವನ್ನು ಕೊಟ್ಟು ಉದ್ದಾಲಕನು ಹೇಳ್ತಾನೆ ಈಗೋ ಹೀಗೆ ಶಿಷ್ಯನು ಆಚಾರ್ಯರ ವಾಕ್ಯದಿಂದ ತತ್ವವನ್ನು ತಿಳಿದುಕೊಡುತ್ತಾನೆ ಅವನಿಗೆ ಎಲ್ಲಿಯವರೆಗೆ ಶರೀರ ಬಂಧದ ಬಿಡುಗಡೆ ಆಗುವುದಿಲ್ವೋ ಅಲ್ಲಿಯವರೆಗೆ ತಡ ಆಮೇಲೆ ಬಿಡುಗಡೆಯನ್ನು ಹೊಂದುತ್ತಾನೆ ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗೆದಾಗ ಹೇಗೆ ಅವನಿಗೆ ದಾರಿ ಸಿಕ್ತದೋ ಅದೇ ಕೆಲಸವನ್ನು ಆಚಾರ್ಯ ಮಾಡ್ತಾನೆ ದಾರಿ ತೋರಿಸ್ತಾನೆ ನಮಗೆ ತಪ್ಪು ತಿಳುವಳಿಕೆ ಎಂಬ ಕಟ್ಟು ಬಿದ್ದು ಕಣ್ಣು ಕಾಣದೇ ಇರ್ತದೆ ಅಂದರೆ ಜ್ಞಾನದ ನೇತ್ರ ಕಾಣಿಸದೇ ಇರ್ತದೆ ಮಾಯಿ ಎಂಬ ಆವರಣದಿಂದಾಗಿ ಗುರು ಈ ಕಟ್ಟನ್ನು ಕಳಚಿ ಅಜ್ಞಾನ ತಿಮಿರಾಂಧಿಸ ಜ್ಞಾನಾಂಜನ ಶಲಾಖಿಯ ಚಕ್ಷುರ್ಮೀಲಿತೇನ ತಸ್ಮೈ ಶ್ರೀಗುರವೇ ನಮಃ ತಸ್ಮೇ ಸದ್ಗುರವೇ ನಮಃ ಎನ್ನತಕ್ಕಂಥ ಶ್ಲೋಕ ಅದನ್ನೇ ಅಜ್ಞಾನದ ಅಜ್ಞಾನ ಅವರನ್ನು ಕಳಚಿ ಹೋದಾಗ ಗುರುವಿನ ಮೂಲಕ ಇಗೋ ಇದೇ ಪರಮಾರ್ಥವು ಅಂತೇಳಿ ತಿಳಿಸಿದ ಕೂಡಲೇ ಹೇಗೆ ನಮಗೆ ತಂದೆ ತಾಯಿಯು ಇವನೇ ತಂದೆ ಅಂತೇಳಿ ಹೇಳಿದಾಗ ನಾವು ಹೇಗೆ ತಿಳಿಯುತ್ತೇವೋ ತಂದೆಯನ್ನು ಮಕ್ಕಳು ಅದೇ ರೀತಿಯಲ್ಲಿ ಗುರು ಇದೇ ಪರಮಾರ್ಥ ಅಂತೇಳಿ ಹೇಳಿದಾಗ ನಾವು ಕೂಡಲೇ ನಮಗೆ ದುಃಖದ ಬಂಧನವು ಬಂಧವೂ ಇಲ್ಲವಾಗಿ ಬಿಡ್ತದೆ ಈಗ ನಮಗೆ ತತ್ವವು ತಿಳಿಯದಿದ್ದರೂ ಗುರುಗಳ ಮಾತಿನ ಬಲದಿಂದಲೂ ನಮ್ಮ ವಿವೇಚನಾ ಶಕ್ತಿಯ ಬಲದಿಂದಲೂ ಜ್ಞಾನವೆಂಬ ಕಣ್ಣನ್ನು ಪಡೆದುಕೊಂಡು ಪರವಸ್ತುವನ್ನು ಕಂಡುಕೊಳ್ಳಬಹುದಾಗಿರುತ್ತದೆ ಗಾಂಧಾರ ದೇಶವನ್ನು ಅವನು ಹೇಗೆ ಕೇಳಿಕೊಂಡು ಕೇಳಿಕೊಂಡು ಮುಂದೆ ಮುಂದೆ ಹೋಗ್ತಾನೋ ಆ ಕಣ್ಣಿನ ಬಟ್ಟೆಯನ್ನು ತೆಗೆದ ಅದೇ ರೀತಿಯಲ್ಲಿ ನಾವು ತಿಳ್ಕೊಡ್ತೇವೆ ಹಾಗಾಗಿ ಇಲ್ಲಿ ಗುರುವಿನ ಮಹತ್ವ ಮತ್ತು ಅಂದರೆ ಮಾರ್ಗದರ್ಶಕ ಮಹತ್ವವನ್ನು ಇಲ್ಲಿ ಮತ್ತು ಗಾಂಧಾರ ದೇಶದ್ದು ಅನ್ನೋ ಮೂಲಕ ಇಲ್ಲಿ ಹೇಳ್ತಾರೆ ಹೀಗೆ ಆತ್ಮಜ್ಞಾನದಿಂದ ಬಿಡುಗಡೆ ಆಗ್ತದೆ ಅಂಥೇಳಿ ಬಂಧನದಿಂದ ಮುಂದಿನದು ಎರಡು ಹಕ್ಕಿಗಳು ಅನ್ನತಕ್ಕಂಥ ಒಂದು ವಿಚಾರ ಮುಂಡಕ್ಕ ಉಪನಿಷತ್ತಿನದ್ದು ದೃಷ್ಟಾಂತ ನಾವು ಅಂದರೆ ದ್ವಾವಿಮವು ಅದು ಅದು ಬೇರೆ ಎರಡು ಅಕ್ಷರ ಅಕ್ಷರ ಅಂತಕ್ಕಂಥ ಗೀತೆಯಲ್ಲಿ ಬರ್ತದೆ ಅದೇ ರೀತಿಯಲ್ಲಿ ಎರಡು ಹಣ್ಣುಗಳು ಎರಡು ಪಕ್ಷಿಗಳಿವೆ ಒಂದು ಮರದಲ್ಲಿ ಅನ್ನತಕ್ಕಂಥ ವಿಚಾರ ಬರ್ತದೆ ಉಪನಿಷತ್ತಿನಲ್ಲಿ ಸೈಜ ಸಖಾಯ ಸಮಾನಮ್ ಹ್ಞೂ ಅಂಥೇಳಿ ಅಂದರೆ ನಾವು ಜೀವರು ಸಂಸಾರದ ಸುಖ ದುಃಖವನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಈಶ್ವರನ ಸರ್ವಜ್ಞ ಸರ್ವಶಕ್ತ ಸಂಸಾರದ ಸುಖ ದುಃಖ ಭೋಗು ಅವನಿಗೆ ಯಾವಾಗಲೂ ಇಲ್ಲವೇ ಇಲ್ಲ ಒಂದೇ ಶರೀರದಲ್ಲಿ ನಮ್ಮ ಜೀವಸ್ವರೂಪವೂ ಇರ್ತದೆ ಹ್ಞೂ ಪರಮಾತ್ಮ ಸ್ವರೂಪವೂ ಇದೆ ಜೀವ ಸ್ವರೂಪವನ್ನು ತಿಳಿದು ದುಃಖಿಸ್ತಾ ಇರತಕ್ಕಂಥ ನಾವೇ ಪರಮಾತ್ಮ ಸ್ವರೂಪವನ್ನು ಕಂಡುಕೊಂಡು ಆನಂದಿಸಬಹುದು ಅದನ್ನು ಅಂಗೀಕರಿಸನೆತಕ್ಕಂಥ ಋಷಿ ಶೌನಕನಿಗೆ ಎರಡು ಹಕ್ಕಿಗಳ ದೃಷ್ಟಾಂತ ತಿಳಿಸಿಕೊಟ್ಟಿರ್ತಾನೆ ಮುಂಡಕೋಪನಿಷತ್ತಿನಲ್ಲಿ ಎರಡು ಹಕ್ಕಿಗಳಿವೆ ಅವು ಯಾವಾಗಲೂ ಜೊತೆಯಲ್ಲಿಯೇ ಇರ್ತವೆ ಹ್ಞೂ ಸಯುಜ ಸಖಾಯ ಅಂಥೇಳಿ ಒಂದಕ್ಕೊಂದು ಗೆಳೆಯರಾಗಿಯೇ ಇರ್ತವೆ ಅವೆರಡೂ ಒಂದೇ ಮರವನ್ನು ಆಶ್ರಯಿಸಿಕೊಂಡಿರ್ತವೆ ಹ್ಞೂ ಇವೆರಡರಲ್ಲಿ ಒಂದು ಹಣ್ಣನ್ನು ಸವಿದು ತಿನ್ನುತ್ತಿದೆ ಏಕಂ ಪಿಪ್ಪಲಂ ಸು ಅದು ಅತ್ತಿ ರುಚಿ ನೋಡ್ತಾ ತಿನ್ನುತ್ತಾ ಇರ್ತದೆ ಹಣ್ಣನ್ನು ಮತ್ತೊಂದು ತಿನ್ನದೆ ನೋಡುತ್ತಲೇ ಇದೆ ಇನ್ನೊಂದು ಅಂದರೆ ಅದೇ ಮರದಲ್ಲಿ ಇಳಿದು ಕೂತಿರುವ ಮನುಷ್ಯನು ಸ್ವಾತಂತ್ರ್ಯವಿಲ್ಲದೆ ತಪ್ಪು ತಿಳುವಳಿಕೆಯಿಂದ ಚೌಕಿಸ್ತಾ ಇದ್ದಾನೆ ಅವನು ಯಾವಾಗ ಸಾಧನಗಳಿಂದ ಸೇವೆ ಮಾಡಿ ಇನ್ನೊಬ್ಬನಾದ ಪರಮೇಶ್ವರನನ್ನು ಕಂಡುಕೊಳ್ತಾನೋ ಆಗ ಈ ಜಗತ್ತೆಲ್ಲ ಈತನ ಮಹಿಮೆ ಅಂತೇಳಿ ತಿಳ್ಕೊಂಡು ಶೋಕವನ್ನು ಕಳ್ಕೊಳ್ತಾನೆ ಯಾವಾಗ ಜ್ಯೋತಿರೂಪನಾದ ಈಶ್ವರನನ್ನು ಜಗತ್ಕರ್ತನೆಂದು ಅಂದರೆ ಭಗವಂತನನ್ನು ಜಗತ್ಕರ್ತನೆಂದು ಎಲ್ಲಕ್ಕೂ ಹೆಚ್ಚಿನ ಮೂಲ ಕಾರಣನೆಂದು ಕಂಡುಕೊಳ್ತಾನೋ ಆಗ ಜ್ಞಾನಿಯು ಪುಣ್ಯ ಪಾಪಗಳನ್ನು ಕೊಡವಿಕೊಂಡು ಯಾವುದೊಂದರ ಸೋಂಕು ಇಲ್ಲದ ಆ ಪರಮೇಶ್ವರನ ಅಥವಾ ಭಗವಂತನ ಅತ್ಯಂತ ಸಾಮ್ಯವನ್ನು ಹೊಂದುತ್ತಾನೆ ಅಂದರೆ ಆತನಂತೆಯೇ ತಾನೂ ಆಗಿಬಿಡ್ತಾನೆ ಹ್ಞೂ ಬ್ರಹ್ಮೈವ ಭವತಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತೇಳಿ ಹೇಳಿದ ಹಾಗೆ ಉಪನಿಷತ್ತುಗಳು ಹೇಳ್ತವೆ ಬ್ರಹ್ಮನನ್ನ ಬಲವನ್ನು ಬ್ರಹ್ಮನೇ ಆಗಿಬಿಡ್ತಾನೆ ಅಂತೇಳಿ ಇದು ಐದನೆಯ ದೃಷ್ಟಾಂತ ಇನ್ನ ಮುಂದಿನ ಇನ್ನು ಕೆಲವು ಇದೆ ಅದನ್ನು ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ ಓಂ ತತ್ಸತ್